ರುದ್ರಾದಿ ದೇವತೆಗಳಲ್ಲಿ ಅಸುರಾವೇಶಕ್ಕೆ ಕಾರಣ ಪ್ರಬಲವಾಗಿರ್ತಕ್ಕಂಥ ಪ್ರಾರಬ್ಧ ಕರ್ಮ ಇದು ರುಜು ದೇವತೆಗಳನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲ ದೇವತೆಗಳಲ್ಲೂ ಕೂಡ ಇವು ಉಂಟು ಹಸುರಾವೇಶ ಇಲ್ಲದೇ ಇದ್ದರೆ ಕರ್ಭಾಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ಪ್ರಾರಬ್ಧ ಕರ್ಮದಿಂದ ಬಾಧಿತರಾಗೋದು ಸಾಧ್ಯ ಇರ್ತಿರಲಿಲ್ಲ ಸಂಭವ ಅದಕ್ಕೆ ಭಗವಂತನ ಆಜ್ಞೆಯಿಂದಲೇ ಬಾಧಕರಾಗಿರ್ತಕ್ಕಂಥ ಹಸುರರು ಬ್ರಹ್ಮಾದಿಗಳ ವರಬಲದಿಂದ ಬಲಿಷ್ಠರಾಗಿ ದೇವತೆಗಳಲ್ಲಿ ಅವೇಶವನ್ನು ಹೊಂದುತ್ತಾರೆ ಸ್ವರ್ಗಾದಿಗಳಲ್ಲಿ ಅಧಿದೈವದಲ್ಲಿ ಮಾತ್ರ ಹಸುರಾವೇಶ ಅಧ್ಯಾತ್ಮದಲ್ಲಿ ಇಲ್ಲ ಅಧ್ಯಾತ್ಮದಲ್ಲಿ ದೇವತೆಗಳೇ ಬಲಿಷ್ಠರು ಅವರು ದೈತ್ಯರಲ್ಲಿ ತಾವೇ ಪಾಪ ಪ್ರೇರಣೆಯನ್ನು ಮಾಡುತ್ತಾರೆ ಅದರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಬರಲ್ಲ ಅನ್ನೋ ಕಾರಣವನ್ನು ವಿಚಾರವನ್ನು ಹಿಂದಿನ ಪದ್ಯದಲ್ಲಿ ತಿಳಿಸಿದ್ರು ಈಗ ರುದ್ರಾದಿ ದೇವತೆಗಳೆಲ್ಲರಿಗೂ ಹಸುರ ಅವೇಶ ಉಂಟು ರುಜುಗಣಸ್ಥರಿಗೆ ಮಾತ್ರ ಇಲ್ಲ ಅನ್ನೋದನ್ನು ಮುಂದುವರಿಸಿ ತಿಳಿಸ್ತಾರೆ ಹುತವಾಕ್ಷಾದ್ಯಮರರೆಲ್ಲರೂ ಯುತರು ಕಲ್ಯಾವೇಶ ವಿಧಿ ಮಾರುತರ ಸರಸ್ವತಿ ಭಾರತಿ ಅವತಾರದೊಳಗಿಲ್ಲ ಕೃತಪುಟಾಂಜಲಿಯಿಂದ ತನ್ನೆಯ ಪಿತನ ಸಮ್ಮುಖದಲ್ಲಿ ನಿಂದ ಆನತಿಸಿ ಭಿನ್ನಯಿಸಿದನು ತನ್ಮಳು ಕೃಪೆಯ ಮಾಡೆಂದು ಹುತವಹ ಅಂದರೆ ಅಗ್ನಿ ಅಗ್ನಿಯನ್ನೇ ಅಕ್ಷವಾಗಿ ಎದಕಣ್ಣಾಗಿ ಹೊಂದಿರುವಂತಹ ಎಲ್ಲ ದೇವತೆಗಳಿಗೂ ಕೂಡ ಕಲಿಯಾವೇಶ ಅನ್ನೋದಿದೆ ಬ್ರಹ್ಮ ವಾಯು ಸರಸ್ವತಿ ಭಾರತೀ ದೇವಿಗೆ ಮಾತ್ರ ಮೂಲ ರೂಪದಲ್ಲೂ ಇಲ್ಲ ಅಸುರ ವೇಷಾವತಾರ ರೂಪಗಳಲ್ಲೂ ಇಲ್ಲ ಹೀಗೆ ಹೇಳ್ತಾ ಬ್ರಹ್ಮದೇವರು ತನ್ನ ತಂದೆಯ ಮುಂದೆ ನಿಂತು ನನ್ನಲ್ಲಿ ಅನುಗ್ರಹ ಮಾಡುವಂಥ ವಿನಂತಿಯನ್ನು ಮಾಡಿಕೊಂಡ್ರು ಅಂತ ತಿಳಿಸ್ತಾರೆ ಮುಂದೆ ಪಾಪಿಗಳ ದೂಷಣೆಯು ಪಾಪ ಎನ್ನುವನು ಇನ್ನೂ ಹೆಚ್ಚಿನ ಪಾಪಿ ತಿಳಿಸ್ತಾರೆ ದ್ವೇಷಿ ದೈತ್ಯರ ತಾರತಮ್ಯವು ದೂಷಣೆಯು ಭೂಷಣಗಳೆನ್ನದೇ ದೋಷವೆಂಬುವ ದ್ವೇಷಿ ನಿಶ್ಚಯ ಇವನ ನೋಡಲ್ಕೆ ಕ್ಲೇಷಗಳನ್ನು ಇದು ಅನುಭವಿದ ಸಂಶಯವು ಪಡಿಸಲ್ಲ ವೇದವ್ಯಾಸ ಗರುಡ ಪುರಾಣದಲ್ಲಿ ಬೇಳಿದನು ಋಷಿಗಳಿಗೆ ಹರಿದ್ವೇಷಗಳಿಗೆ ಆಗಿರ್ತಕ್ಕಂಥ ದೈತ್ಯರ ತಾರತಮ್ಯವನ್ನು ಹೇಳೋದು ಮತ್ತು ಅವರನ್ನು ದೂಷಣ ಮಾಡೋದು ಭೂಷಣಗಳು ಅಂತ ಹೇಳಬೇಕು ಅದನ್ನು ಹೇಳದೆ ದೋಷಗಳೇ ಇದು ಅದರಿಂದ ಸರಿಯಲ್ಲ ಅಂತ ಯಾರು ಹೇಳ್ತಾರೋ ಆ ದ್ವೇಷಗಳಿಗಿಂತಲೂ ಹೆಚ್ಚಿನ ದ್ವೇಷಿಯವನು ಇದು ನಿಶ್ಚಯ ಅವನು ಬಹುವಿದ್ಲೇಷಗಳನ್ನು ಹೊಂದುತಾನೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಅನ್ನೋದಿಲ್ಲ ಇದನ್ನು ವೇದವ್ಯಾಸ ದೇವರೇ ಗರುಡ ಪುರಾಣದಲ್ಲಿ ಋಷಿಗಳಿಗೆ ಹೇಳಿದ್ದಾರೆ ಇಲ್ಲಿ ಹೇಳಿದ್ದೆಲ್ಲವೂ ಕೂಡ ಅವರ ಅನುವಾದವೇ ಆಗಿದೆ ಅಂತ ದಾಸರಲ್ಲಿ ಹೇಳ್ತಾರೆ ಉದಾಹರಣೆಗೆ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ದೂರ್ವಾಸರಾಗಿ ಅವತಾರ ಮಾಡಿದಾಗ ಅವರಲ್ಲಿ ಕಲಿ ಅವೇಶ ಇದ್ದ ಪ್ರಸಂಗವನ್ನು ಪುರಾಣಾಂತರಗಳಲ್ಲಿ ಕಾಣ್ತೀವಿ ಅರ್ಜುನ ಸುಗ್ರೀವಾದಿಗಳಿಗೆ ಅಜ್ಞಾನ ಅನ್ನೋದಿತ್ತು ಅಂತ ಆದರೆ ಚತುರ್ಮುಖ ಬ್ರಹ್ಮ ದೇವರು ದೇವರು ಮತ್ತು ಭಾರತೀ ದೇವಿ ಸರಸ್ವತೀ ದೇವಿ ಇವರಿಗೆ ಯಾವ ಕಾಲದಲ್ಲೂ ಕೂಡ ಹಸುರಾವೇಶ ಅನ್ನೋದಿಲ್ಲ ಶುದ್ಧ ಭಾಗವತ ಧರ್ಮವನ್ನು ಆಚರಣೆ ಮಾಡುವಂಥವರು ಅತಿರೋಹಿತ ವಿಮಲ ವಿಜ್ಞಾನಿಗಳು ಆಕಣಾಕ್ಷ್ಮ ಸಮರು ಅಂತಲೇ ಕರೆಸ್ಕೋತಾರೆ ವಾಯುಬ್ರಹ್ಮರು ಅವರ ಮೇಲೆ ಕಲ್ಯಾದಿ ದೈತ್ಯರೇನಾರು ಆಕ್ರಮಣ ಮಾಡಿದರೆ ಆ ದೈತ್ಯರಿಗೆ ಹಾನಿ ಹೊರತು ವಾಯು ಬ್ರಹ್ಮರಿಗಾಗ್ಲಿ ಸರಸ್ವತಿ ಯಾವದೇ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಕೂಡ ಆಗಲ್ಲ ಯಾಕೆಂದರೆ ಅವರು ಪರಶುಕ್ಲತ್ರಯರಲ್ಲಿ ಸೇರಿರುವಂಥವರು ಲಕ್ಷ್ಮೀದೇವಿ ಬ್ರಹ್ಮವಾಯುಗಳು ಸರಸ್ವತಿ ಭಾರತಿ ಈ ಮೂರೂ ವರ್ಗದವರು ಪರಶುಕ್ಲತ್ರಯರು ಅಂತ ಭಗವಂತನ ಅಚ್ಚಿನ್ನ ಭಕ್ತರು ಪಳೆಯ ಕಾಲದಲ್ಲೂ ಅಜ್ಞಾನ ಇಲ್ಲ ಸದಾ ಜಾಗೃತರಾಗಿ ಇರ್ತಾರೆ ಶುದ್ಧ ಭಾಗವತ ಧರ್ಮವನ್ನು ಸದಾ ಅನುಷ್ಠಾನ ಮಾಡಿದವರು ಭೀಮ್ಸಿಎಂದೆಯವರು ಯಾವ ಕಾಲದಲ್ಲೂ ಕಾಮ್ಯಕರ್ಮವನ್ನು ಅನುಷ್ಠಾನ ಮಾಡಿಯೇ ಇಲ್ಲ ಯಾವ ವಿಧದಿಂದಲಾದರೂ ದೇವತೆಗಳನ್ನಾಗಲಿ ಮನುಷ್ಯರನ್ನಾಗಲಿ ಯಾರನ್ನೂ ಏನನ್ನೂ ಯಾಚನೆ ಮಾಡಲಿಲ್ಲ ಫಲಾಪೇಕ್ಷೆಯಿಂದ ಭಗವಂತನನ್ನು ಯಾವ ಕಾಲದಲ್ಲೂ ಆರಾಧನೆ ಮಾಡಲಿಲ್ಲ ಸದಾ ಕಾಲ ನಿಷ್ಕಾಮ ಕರ್ಮವನ್ನು ಮಾಡಿರೋರು ಏಕಚಕ್ರ ನಗರದಲ್ಲಿದ್ದು ಭಿಕ್ಷೆ ಬೇಡಿರುವಂತಹ ಪ್ರಸಂಗದಲ್ಲೂ ಹೂಂಕಾರ ಮಾಡಿ ವೈಶ್ಯರು ರಾಜರಿಂದ ಕಪ್ಪವನ್ನು ಬಲಾತ್ಕಾರವಾಗಿ ತೆಗೆದುಕೊಳ್ಳುವಂತೆ ಭಿಕ್ಷೆಯನ್ನು ತಗೋತಾ ಅನ್ಯ ದೇವತೆಗಳನ್ನು ಎಂದಿಗೂ ನಮಸ್ಕಾರ ಮಾಡಿದವರಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ಹೊರತುಪಡಿಸಿ ಮತ್ತು ಯಾರನ್ನೂ ಪೂಜೆ ಮಾಡಲಿಲ್ಲ ಪರಮಾತ್ಮನಿಗೆ ವಿರುದ್ಧವಾದ ಯಾವ ಕರ್ಮವನ್ನು ಮೂಲ ರೂಪದಲ್ಲಾಗಲಿ ಅವತಾರ ಮಾಡಿಲ್ಲ ನಿರಾಯುಧರ ಮೇಲೆ ಆಯುಧಪಾಣಿಯಾಗಿ ಯಾವತ್ತೂ ಯುದ್ಧಕ್ಕೆ ಹೋಗಲಿಲ್ಲ ಯುದ್ಧ ಮಾಡುವಂತಹ ಕಾಲದಲ್ಲೂ ಹಿಂದಿರಲಿಲ್ಲ ಯುದ್ಧ ಮಾಡಬೇಕು ಅಂತ ಆದಾಗ ಮಾಡಿದರು ಕಪಟ ಯುದ್ಧವನ್ನು ಯಾವತ್ತೂ ಮಾಡಲಿಲ್ಲ ಅವೈಷ್ಣವರಾದ ದುರ್ಯೋಧನಿಗೆ ಅವನು ಮೃತನಾದ ಮೇಲೆ ಅವನ ಸಂಸ್ಕಾರಕ್ಕಾಗಿ ಧೃತರಾಷ್ಟನ್ನು ದ್ರವ್ಯವನ್ನು ಬೇಡಿದಾಗ ಒಂದು ಕಾಸು ಕೊಡುಗೂಡಿಸಲಿಲ್ಲ ದುರ್ಯೋಧನಾದಿಗಳಿಗೆ ಪ್ರಿಯವನ್ನು ಕೂಡ ಎಂದಿಗೂ ಮಾಡಲಿಲ್ಲ ಅವೈಷ್ಣವರ ಕೂಡ ಸತ್ಯವನ್ನು ಕೂಡ ಯಾವತ್ತೂ ಮಾಡಲಿಲ್ಲ ಯಾರಾದರೂ ಪರಮಾತ್ಮ ಎದುರಿಗೆ ಇಲ್ಲದೇ ಇರ್ತಕ್ಕಂಥ ಕಾಲದಲ್ಲಿ ತನ್ನ ಎದುರಿಗೆ ಶ್ರೀಕೃಷ್ಣನನ್ನು ದೂಷಣೆ ಮಾಡಿದರೆ ಅವನ ನಾಲಿಗೆಯಿಂದ ಕತ್ತರಿಸ್ತಾಯಿದ್ರು ಧರ್ಮ ಜ್ಞಾನ ವಿಷಯದಲ್ಲಿ ಸಂಶಯ ಅನ್ನೋದು ಯಾವತ್ತೂ ಇರಲಿಲ್ಲ ತನ್ನ ವಿದ್ಯೆಯಿಂದ ತಾನು ಬದುಕುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಆದ್ದರಿಂದಲೇ ನಹುಷರಾಜ ಸರ್ಪನಾಗಿ ಇದ್ದಾಗ ಭೀಮ್ಸೇನ್ ದೇವರನ್ನ ನುಂಗಬೇಕು ಅಂತ ಬಂಧನ ಮಾಡಿಟ್ಟಾಗಲೂ ಯಮಧರ್ಮ ಯಕ್ಷರೂಪದಿಂದ ಬಂದಾಗಲೇ ಆಗಲಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಡಲಿಲ್ಲ ಅಸ್ತ್ರಾಭಿಮಾನಿ ದೇವತಾ ಪ್ರಾರ್ಥನಾ ರೂಪವಾದ ಅಸ್ತ್ರಯುದ್ಧವನ್ನೂ ಮಾಡಲಿಲ್ಲ ಶ್ರೀಕೃಷ್ಣನ ಆಗ್ನೆಯಂತೆ ಅಶ್ವತ್ಥಾಮಾಚಾರ್ಯರು ಹಾಕಿರುವಂತ ಅಸ್ತ್ರಗಳಿಗೆ ಪ್ರತ್ಯಸ್ತ್ರವನ್ನು ಆ ಅಸ್ತ್ರವನ್ನು ನಾಶ ಮಾಡಿದ್ರು ಶಾಂತಗೊಳಿಸಿದರು ಇನ್ನು ಅಲಂಬಸಾನ ರಾಕ್ಷಸ ಅದೃಶ್ಯನಾಗಿ ಯುದ್ಧ ಮಾಡಿದಾಗ ಶ್ರೀಕೃಷ್ಣನ ಅಪ್ಪಣೆಯಂತೆ ಅಸ್ತ್ರಯುದ್ಧದಲ್ಲಿ ಅವನನ್ನು ಪರಾಜಿತನನ್ನಾಗಿ ಮಾಡಿದರು ಶ್ರೀಕೃಷ್ಣನಿಗೆ ಇಷ್ಟ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನದೇವರಿಗೆ ಇಷ್ಟ ಇಲ್ಲದೆ ಇದ್ದ ಅಸ್ತ್ರಯುದ್ಧವನ್ನು ಬಲಾತ್ಕಾರವಾಗಿ ಯಾಕೆ ಮಾಡಿಸ್ದ ಅಂತ ಕೇಳಿದರೆ ಅಶ್ವತ್ಥಾಮಾಚಾರ್ಯರಿಗೆ ಸಮವಾಗಿ ಅಸ್ತ್ರಯುದ್ಧವನ್ನು ಮಾಡಬೇಕಾದ್ರೆ ಅರ್ಜುನನ್ನು ಬಿಟ್ಟರೆ ಮತ್ತೆ ಯಾರೂ ಇರಲಿಲ್ಲ ಅಂತ ಪ್ರಖ್ಯಾತಿ ಇತ್ತು ಭೀಮಸೇನ ದೇವರು ಅಸ್ತ್ರಯುದ್ಧದಲ್ಲಿ ಸಮರ್ಥರಲ್ಲ ಅಂತ ಅಂದ್ಕೋತಾ ಇದ್ದರು ಅವರು ಸರ್ವಜ್ಞರು ಜನರಿಗೆ ತಿಳಿಸುವ ಉದ್ದೇಶದಿಂದ ಅಶ್ವತ್ಥಾಮ ಮತ್ತು ಅಲಂಬಸ ಜೊತೆಗೆ ಯುದ್ಧವನ್ನು ಮಾಡುವಂಥ ಶ್ರೀಕೃಷ್ಣನೇ ಆಜ್ಞೆಯನ್ನು ಮಾಡಿದ್ದ ಅದಕ್ಕಾಗಿ ಮಾಡಿದರು ಆಗಲೂ ಅಸ್ತ್ರಾಭಿಮಾನಿ ದೇವತೆಗಳಿಗೆ ಅಪ್ಪಣೆಯನ್ನು ಕೊಟ್ಟು ಯುದ್ಧ ಮಾಡಿದ್ರೆ ಆಗಲಿ ಅಸ್ತ್ರಾಭಿಮಾನಿಗಳನ್ನು ಬೇಡ್ಕೊಳ್ಳಿಲ್ಲ ದೇವತೆಗಳು ಪ್ರತ್ಯಕ್ಷರಾಗಿ ಬಂದಾಗಲಿಲ್ಲ ಬಂದು ಜೇಷ್ಠರಲ್ಲೂ ಲೋಕದಲ್ಲಿ ಮರ್ಯಾದೆಯನ್ನು ನಮಸ್ಕಾರ ಮಾಡಬೇಕು ಅಂತ ಶ್ರೀಕೃಷ್ಣ ಆಜ್ಞೆಯನ್ನು ಮಾಡಿದ್ದ ಆಗಲೂ ಕೂಡ ಅವರ ಅಂತರ್ಯಾಮಿಯಾಗಂತ ಪರಮಾತ್ಮನಿಗೇ ನಮಸ್ಕಾರವನ್ನು ಮಾಡಿದರು ಈ ಭೀಮಸೇನ್ ದೇವರನ್ನು ಅನುಸರಿಸಿ ಭಾರತೀ ದೇವಿಯರು ಕೂಡ ಅದೇ ರೀತಿಯಾಗಿ ಇರ್ತಿದ್ರು ತನ್ನ ಕ್ಷೇಮಕ್ಕೋಸ್ಕರ ಧೃತರಾಷ್ಟ್ರನಿಂದಲೂ ಕೂಡಿ ಯಾರಿಂದಲೂ ವರವನ್ನು ಬೇಡಲಿಲ್ಲ ಮಹಾ ಆಪತ್ಕಾಲದಲ್ಲಾದರೂ ದುರ್ಯೋಧನಾದಿಗಳಿಗೆ ಶಾಪ ಕೊಡಲಿಲ್ಲ ಯಾವ ಕಾಲದಲ್ಲೂ ಕಾಯ ಮನಸ ಭಗವಂತನಿಗೆ ವಿರೋಧವಾದ ಕಾರ್ಯವನ್ನು ಯಾವುದನ್ನೂ ಮಾಡಿಲ್ಲ ಮಿಕ್ಕವರೆಲ್ಲರೂ ಚಿನ್ನ ಭಕ್ತರು ಅಂತ ಕರೆಸ್ಕೋತಾರೆ ಆದರೆ ಈ ಪರಶುಕ್ಲತ್ರಯದಲ್ಲಿ ಸೇರಿರತಕ್ಕಂಥ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಅಚ್ಚಿನ್ನ ಭಕ್ತರು ಅಂತ ಕರಸ್ಕೋತಾರೆ. ಯಾವತ್ತು ಈ ಪರಶುಕ್ಲತ್ರಯದಲ್ಲಿ ಇರುವ ಇವರಿಗೆ ಅಜ್ಞಾನ ಆದಿಗಳಿಲ್ಲ ವಿಷಯದಲ್ಲಿ ಕೃಷ್ಣ ಇಲ್ಲ ಅಂತ ಸುಳ್ಳು ಹೇಳಿದು ಅಂದ್ಕೊಂಡು ಬಲರಾಮ ಮೇಲೆ ವಿಮುಖನಾದ ಯುದ್ಧವನ್ನು ಮಾಡಿದ ಬ್ರಾಹ್ಮಣನ ಮಗುವನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ತಿರಸ್ಕಾರ ಮಾಡಿದ ಪ್ರದ್ಯುಮ್ನ ಸಾಂಭಾ ಉದ್ಧವ ಅನಿರುದ್ಧ ಮೊದಲಾದವರೆಲ್ಲ ಸುಭದ್ರೆಯನ್ನು ಅರ್ಜುನನಿಗೆ ಕೊಡೋದು ಶ್ರೀಕೃಷ್ಣನಿಗೆ ಸಮ್ಮತ ಅಂತ ಗೊತ್ತಿದ್ದರೂ ಕೂಡ ಸುಭದ್ರ ಅಪಹರಣದಲ್ಲಿ ಅರ್ಜುನನ ಜೊತೆಗೆ ಯುದ್ಧವನ್ನು ಮಾಡಿ ಚೆನ್ನಾಗಿ ತಡೆದ್ರು ಒಂದು ಸಮಯದಲ್ಲಿ ಸಾಧ್ಯಕಿ ಅರ್ಜುನನನ್ನು ಶ್ರೀಕೃಷ್ಣನಿಗೆ ಸಮ ಅಂತ ತಿಳ್ಕೊಂಡಿದ್ದ ಧರ್ಮರಾಜ ಶ್ರೀಕೃಷ್ಣನನ್ನು ಸಾಧಾರಣ ಮನುಷ್ಯ ಅಂತ ತಿಳ್ಕೊಂಡಿದ್ದ ಜರಾಸಂಧನ ವಧಾ ವಿಷಯದಲ್ಲಿ ಭೀಮಸೇನಾದಿಗಳನ್ನು ಕಳುಹಿಸಲು ಭಯಪಟ್ಟವನು ಶ್ರೀಕೃಷ ಶ್ರೀಕೃಷ್ಣ ಪಾಂಡವರಿಗೆ ದೂತನಾಗಿ ದುರ್ಯೋಧನನ ಸಭೆಗೆ ಹೋಗುವ ಸಂದರ್ಭದಲ್ಲಿ ಆ ದುರ್ಯೋಧನ ಶ್ರೀಕೃಷ್ಣನನ್ನು ಕಟ್ಟಿ ಬಿಡುತ್ತಾನೆ ಎಂಬ ಶಂಕೆಯಿಂದ ವಿದುರನು ಶ್ರೀಕೃಷ್ಣನ ಸಭೆಗೆ ಹೋಗಬೇಡ ಅಂತ ಹೇಳ್ದ ನಕುಲ ಕಪ್ಪವನ್ನು ಕೊಡುವಂಥ ಶ್ರೀಕೃಷ್ಣನಿಗೆ ಅಂತ ಹೇಳಿ ಕಳಿಸ್ದ ಸಹದೇವ ಕುಲಕ್ಷಯಕ್ಕೆ ಶ್ರೀಕೃಷ್ಣನೇ ಕಾರಣ ಅಂಥೇಳಿ ಕೃಷ್ಣನನ್ನ ಬುದ್ಧಿಹೀನ ಅಂತ ತಿಳ್ಕೊಂಡ ಭೀಷ್ಮಾಚಾರ್ಯರು ಪರಶುರಾಮ ದೇವರನ್ನು ದೂಷಣ ಮಾಡಿದ್ರು ಅವರೊಂದಿಗೆ ಯುದ್ಧವನ್ನೂ ಮಾಡಿದ್ರು ದ್ರೋಣಾಚಾರ್ಯರು ಕರ್ಣ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಎಲ್ಲರೂ ಕೂಡ ಶ್ರೀಕೃಷ್ಣನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದರು ರುದ್ರಾದಿ ದೇವತೆಗಳು ಕೂಡ ಕೆಲವು ಕಾಲದಲ್ಲಿ ಪರಮಾತ್ಮನಿಗೆ ವಿರೋಧವನ್ನು ಉಂಟು ಮಾಡಿದರು ಮತ್ತು ಋಷಿಗಳು ಮನುಷ್ಯರು ಗಂಧರ್ವರ ವಿಷಯ ಇವರು ಎಲ್ಲ ಚಿನ್ನ ಭಕ್ತರು ದೇವಾನುದೇವತೆಗಳೇ ಹೀಗೆ ಮಾಡಿದರು ಅಂತಾದಮೇಲೆ ಬೇರೆಯವ್ರದ ಬಗ್ಗೆ ಏನು ಹೇಳೋದಿದೆ ಹೀಗೆ ಜನ್ಮ ಜನ್ಮಾಂತರದ ಅಜ್ಞಾನದಿಂದ ಪರಮಾತ್ಮನನ್ನು ಆಗಿಂದಾಗಿ ತಿರಸ್ಕಾರ ಮಾಡಿರುವಂಥ ಪ್ರಸಂಗಗಳಿವೆ ಆದರೆ ವಾಯುದೇವರೊಬ್ಬರೇ ಶುದ್ಧ ಭಾಗವತ ಧರ್ಮ ನಿರತರು ಲಕ್ಷ್ಮೀದೇವಿಯರು ಸರಸ್ವತಿ ಭಾರತೀಯರು ಇವರು ಮೂವರು ಪರಶುಕ್ಲತ್ರಯರು ಅಂತ ಕರೆಸ್ಕೋತಾರೆ ಅಂದರೆ ಅಸುರಾವೇಶ ಇಲ್ಲದೇ ಇದ್ದ ಶುದ್ಧ ಧರ್ಮವನ್ನು ಅನುಷ್ಠಾನ ಮಾಡುವರು ಅವಿಚ್ಛಿನ್ನ ಭಕ್ತರು ಅಚ್ಚಿನ್ನ ಭಕ್ತರು ಬ್ರಹ್ಮದೇವರು ಪರಮಾತ್ಮನಿಗೆ ಸಮ್ಮುಖವಾಗಿ ನಿಂತು ಕೃತ ಪುಟಾಂಜಲಿ ಇಂಥ ಎರಡೂ ಕೈಯನ್ನು ಜೋಡಿಸಿ ಸಜ್ಜನರಿಗೆ ಆಗಿಂದಾಗಿ ಬರತಕ್ಕಂಥ ಅಸುರಾವೇಶ ಮತ್ತು ಹಿಂಸೆಗಳನ್ನು ಪರಿಹಾರ ಮಾಡಿ ಭಕ್ತರನ್ನ ಸಜ್ಜನರನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಅದೇ ರೀತಿಯಾಗಿ ವಾಯುದೇವರು ಆ ಮೂಲೇಶ ಪರಮಾತ್ಮನ ಪಾದದ ಅಡಿಯಲ್ಲಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಸಜ್ಜನರ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಬ್ರಹ್ಮ ಸರಸ್ವತಿಗಳಿಗೆ ಅವತಾರ ಇಲ್ಲ ವಾಯುದೇವರಿಗೆ ಅವತಾರದಲ್ಲೂ ಕಲಿ ಅನ್ನೋದಿಲ್ಲ ಮೂಲ ರೂಪದಲ್ಲೊಂದು ಇಲ್ವೇ ಇಲ್ಲ ಹೀಗೆ ರುದ್ರಾದಿ ದೇವತೆಗಳಿಗೆ ಮಾತ್ರ ಕಲಿಯಾವೇಶ ಅವೇಶ ಬ್ರಹ್ಮಾದಿ ದೇವತೆಗಳಿಗೆ ಅಂದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಗೆ ಎಂದಿಗೂ ಕಲಿಯಾವೇಶ ಇಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ